ಎಂಟನೆಯ ತರಂಗ ಕೌಶಿಕನಿಂದ ತಪಸ್ವಿಯಾಗಿ ರುದ್ರಾರಾಧನೆ ಮಾಡುತ್ತಿದ್ದಾನೆ ರಥಧಾರಿಯಾಗಿ ಮಾಡುವ ಕರ್ಮಗಳನ್ನು ತಪ್ಪದೆ ನಿಯತ ಕಾಲದಲ್ಲಿ ಮಾಡುತ್ತಾ ಮಿಕ್ಕ ವೇಳೆ ಇದನ್ನೆಲ್ಲ ಆತನಿಗೆ ಆಹಾರದ್ದು ಅಷ್ಟು ಚಿಂತೆ ಇಲ್ಲ ಆಶ್ರಮಕ್ಕೆ ಅನತಿ ದೂರದಲ್ಲಿ ಸಿಕ್ಕುವ ಕಂದು ಮೂಲಗಳು ಆಹಾರದ ಚಿಂತೆಯನ್ನು ಕಳೆದಿವೆ ದಿನಕ್ಕೆ ಹೋಮವು ಅಷ್ಟು ಸಮಯುತ್ತುಗಳು ಅದನ್ನು ಆ ಸುತ್ತಮುತ್ತಲಿನಲ್ಲೇ ಸನ್ನೆ ಆತನಿಗೆ ಆಗಕ್ಕೆ ಹೋಗು ಫಲವಾಗುವುದು ಮತ್ತೆ ಸಮಾಧಿಯಲ್ಲಿ ಯಾವ ಸಲಹೆ ಸಿಕ್ಕಿದೆಯೋ ಯೋಚನೆ ಇಲ್ಲ ಚಳಿಗಾಳು ಚಳಿಗಾಲಿಗದ್ದು ಆತನು ಬಗ್ಗಿಲ್ಲ ಹೀಗೆ ಒಂದು ವರ್ಷ ಕಳೆಯಿತು ಇನ್ನೂ ಒಂದು ತಿಂಗಳು ಆಯಿತು ನಾಳೆ ಆಧ್ರಾ ನಕ್ಷತ್ರ ರುದ್ರಭಕ್ತರು ಸೂರ್ಯೋದಯದ ವೇಳೆಗೆ ಸರಿಯಾಗಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಸೂರ್ಯೋದಯ ಹೊತ್ತು ಮುಂಚಿತವಾಗಿ ಅಧ್ರಾಮಂಡಲ ದರ್ಶವನ್ನು ದರ್ಶನವನ್ನು ಮಾಡಿ ಅಲ್ಲಿ ಸರ್ವಲೋಕಮನಾದ ಚಂದ್ರಮೌಳಿಯನ್ನು ಕಾಣುವರು ಕೌಶಿಕನು ಮಹಾಯೋಗಕ್ಕೆ ಕಾದಿದ್ದಾನೆ ಸಂಜಯಕ್ಕೆ ಮುಂಚೆಯೇ ಬದಲಾಗಿದೆ ಹೋಮವು ನಡೆಯುವಾಗಲೇ ಚಿತ್ತವೃತ್ತಿಯು ಬದಲಾಯಿಸಿ ತಾನು ಕೌಶಿಕನೆನ್ನುವುದು ಮರೆಯುತ್ತಿದೆ ಯಾವುದೋ ಒಂದು ತೇಜೋವಾಹಿನಿಯೋ ನರಮಂಡಲವನ್ನೆಲ್ಲ ಆಕ್ರಮಿಸಿ ಕೌಶಿಕನೆನ್ನುವ ತನ್ನನ್ನು ಕಬಳಿಸುವಂತೆ ತೋರುತ್ತಿದೆ ಸರಿಯಾಗಿ ಶುತಿ ಮಾಡಿಟ್ಟಿರುವ ರುದ್ರವೀಣಿಯಲ್ಲಿ ಯಾವುದೊಂದು ತಂತೆಯೂ ನುಡಿದರೂ ಎಲ್ಲಾ ತಂತಿಗಳು ನುಡಿಯುವಂತೆ ಬಾಯಿಯಲ್ಲಿ ನುಡಿದ ಮಂತದ ಅಕ್ಷರವೊಂದೊಂದು ದೇಹಾದ್ಯಂತವು ನಕಶಿಕಾಂತವಾಗಿ ನುಡಿಯುತ್ತಿದೆ ನುಡಿದ ಶತವು ಗಾಳಿಯಲ್ಲಿ ಲಯವಾಗದೆ ಜೇಡಿನ ಗೂಡಿಗಿಂತ ಸೂಕ್ಷ್ಮವಾದರೂ ಮನಸ್ಸಿಗೆ ಗೋಚರವಾಗುವ ಒಂದು ವ್ಯೂಹವನ್ನು ಕಟ್ಟುತ್ತಿರುವಂತಿದೆ ಆ ವ್ಯೂಹವು ಬರಬರುತ್ತ ಬಲವಾಗಿ ಸುತ್ತಿರುವ ಸುಳಿಯು ಸುಳಿಯ ವೇಗವು ದೂರದಲ್ಲಿರುವುದನ್ನು ಆಕರ್ಷಿಸುವ ಹಾಗೆ ದೇಹದ ಸುತ್ತಮುತ್ತ ತುಂಬಿರುವ ಅತೀಂದ್ರಿಯ ಶಕ್ತಿಯನ್ನು ಆಕರ್ಷಿಸುತ್ತಿದೆ ವ್ಯೂಹವು ಶಕ್ತಿಕೇಂದ್ರವಾಗಿ ಕೇಂದ್ರೀಕೃತವಾದ ಶಕ್ತಿಯ ಘನವಾದಂತೆಲ್ಲ ಇಂದ್ರಿಯಗಳ ಬಹಿಮುಖತೆಯು ತಪ್ಪಿ ಅಂತರ್ಮುಖವಾದಂತಿದೆ ಜಪವು ಉಪಾಂಶವಾಗಿದ್ದರು ಒಳ ತಿರುಗಿರುವ ಒಳ ತಿರುಗಿರುವ ಕಿವಿಯು ಆ ಮಂತ್ರಾಕ್ಷರಗಳು ಬೇರೆಯಾದದಂತೆ ಭಾರಿಯಾಗಿ ನುಡಿಯುತ್ತಿರುವುದನ್ನು ಕೇಳುತ್ತಿದೆ ಆ ಅಕ್ಷರಗಳು ಶಬ್ದ ಸ್ವರೂಪವಾಗಿ ಸೂಕ್ಷ್ಮವಾಗಿರುವುದನ್ನು ಬಿಟ್ಟು ಘನವು ಘನವಾಗಿ ವಾಯುಭೂತಕ್ಕಿಳಿದು ಸ್ಪರ್ಶತರಂಗವಾಗಿ ಅದು ಘನವಾಗಿ ತೇಜೋಭೂತಕ್ಕಿಳಿದು ರೂಪವಾಗಿ ಮಾರ್ಪಾಡುತ್ತಿದೆ ರೂಪವು ಅಸ್ಪಷ್ಟವಾಗಿದ್ದುದು ಸ್ಪಷ್ಟವಾಗಿ ತನ್ನ ಇಂದ್ರಿಯ ಪ್ರಾಣಗಳು ಆ ರೂಪಕ್ಕೆ ಅಳವಿಟ್ಟು ಆ ರೂಪವು ಘನವಾಗಿ ಮೂರ್ತಿಯಾಗಿ ಎದುರಿಗೆ ಕುಳಿತಿದೆ ಆ ಎದುರು ಕುಳಿತಿರುವ ಮೂರ್ತಿಯಲ್ಲಿ ದೊಡ್ಡ ದೀಪದ ತೇಜಸ್ನಲ್ಲಿ ಸಣ್ಣ ದೀಪದ ತೇಜಸ್ಸು ಅಡಕವಾಗಿ ಹೋಗುವಂತೆ ಕೌಶಿಕನು ಬೆರೆದು ಹೋಗುವುದರಲ್ಲಿದ್ದಾನೆ ಹಾಗೆಯೇ ಅಷ್ಟು ನೀರಿನಲ್ಲಿ ಬಿದ್ದ ಉಪ್ಪು ಕರಗುವಂತೆ ಕರು ಕರುಗುತ್ತಿದ್ದ ಕೌಶಿಕನು ತನ್ನ ಕರ್ಗುವಿಕೆಯು ನಿಂತಿದ್ದನ್ನು ಕಾಣುತ್ತಾನೆ ತನ್ನಿಂದ ಆ ಮೂರ್ತಿಯ ಕಡೆಗೆ ನುಗ್ಗುತ್ತಿದ್ದ ಪ್ರಾಣವು ಪ್ರಾಣಪ್ರವಾಹವು ಕ್ರಮಕ್ರಮವಾಗಿ ನಿಂತು ಆ ಮೂರ್ತಿಯ ಕಡೆಗೆ ಪ್ರಾಣಪ್ರವಾಹವು ಬರುತ್ತಿರುವುದನ್ನು ನೋಡುತ್ತಿದ್ದಾನೆ ಹಾಗೆ ಅಷ್ಟು ಹೊತ್ತು ನಡೆದು ಮತ್ತೆ ತನ್ನ ವ್ಯಕ್ತಿತ್ವವು ಏರ್ಪಟ್ಟು ಆ ಮೂರ್ತಿಯ ಮುಂದೆ ತಾನು ಒಂದು ಸ್ವತಂತ್ರ ವ್ಯಕ್ತಿಯಾಗಿ ವ್ಯಕ್ತಿಯಾಗಿ ಕುಳಿತುಕೊಳ್ಳಲು ಸಮರ್ಥನಾಗಿದ್ದಾನೆ ನೋಡಿದರೆ ಒಂದೇ ಬಿಲ್ಲು ನಾರಿಗೆ ಸಿಕ್ಕಿ ಒಂದು ಕೊನೆಗೆ ಇನ್ನೊಂದು ಕೊನೆ ಅಭಿಮುಖವಾಗಿರುವಂತೆ ಒಂದೇ ಸತ್ತಾಶಕ್ತಿಯು ಯಾವುದೋ ಅನಿರ್ವಚನೀಯ ಅತೀಂದ್ರಿಯ ನಿಯಮಬದ್ಧವಾಗಿ ಆ ಕೊನೆಯೊಂದು ಈ ಕೊನೆಯೊಂದು ಚಿನ್ಮೂರ್ತಿಗಳಾಗಿ ಕುಳಿತಿರುವಂತೆ ಒಂದೇ ಚುಂಬಕವು ಆ ಕೊನೆಯಲ್ಲಿ ಕ್ರಿಯಾಶಕ್ತಿ ಆ ಕೊನೆಯಲ್ಲಿ ಕ್ರಿಯಾಶಕ್ತಿ ಕೇಂದ್ರವಾಗಿ ಈ ಕೊನೆಯಲ್ಲಿ ಕ್ರೀಡಾಶಕ್ತಿ ಕೇಂದ್ರವಾಗಿರುವಂತೆ ಕಾಣುತ್ತಿದೆ ಆ ಕೊನೆಯಲ್ಲಿ ದೇವ ದೇವತಾ ಮೂರ್ತಿ ತನ್ನ ಉಪಾಸನೆ ಬಿಂಬ ಅನುಗ್ರಾಹಕನಾಗಿ ಪ್ರಸನ್ನವಾಗಿ ಕುಳಿತಿದೆ ಅದುರೆದು ಅನುಗ್ರಾಹ್ಯನಾಗಿ ಪ್ರಸಾದವನ್ನು ಪಡೆಯಲು ತಾನು ಕುಳಿತಿದ್ದಾನೆ ಕೌಶಿಕನಿಗೆ ತನ್ನ ವ್ಯಕ್ತಿತ್ವವು ಪ್ರತ್ಯೇಕವಾಗಿರುವುದು ತೋರುತ್ತಿದ್ದರೂ ಆ ವ್ಯಕ್ತಿತ್ವವನ್ನು ಉಪಯೋಗಿಸುವ ಸಾಮರ್ಥ್ಯವನ್ನೂ ಬಂದಿಲ್ಲ ಅದೇನೋ ಅಭ್ಯಾಸದ ಫಲವೋ ಅಥವಾ ಜಗತ್ತಿನಲ್ಲಿ ತುಂಬಿರುವ ಅಗೋಚರವಾದ ಇನ್ನಾವುದಾದರೂ ಶಕ್ತಿಯ ಪ್ರೇರಣೆಯೋ ಆ ಮೂರ್ತಿಗೆ ಕೌಶಿಕನು ಪೂಜಾದಿಗಳನ್ನು ಸಲ್ಲಿಸಿದ್ದಾನೆ ಮಂತ್ರಗಳಿಂದ ಸ್ತೋತ್ರ ಮಾಡುತ್ತಿದ್ದಾನೆ ಈತನು ಪೂಜಾಸ್ತುತಿಗಳಿಂದ ಈತನ ಪೂಜಾಸ್ತುತಿಗಳಿಂದ ಮೂರ್ತಿಯು ಸ್ಪಷ್ಟವಾಗಿ ಶಿಲ್ಪಿಯ ಕರ್ಮದಿಂದ ಶಿರೆಯಲ್ಲಿ ಅಭಿವ್ಯಕ್ತವಾಗುವ ಮೂರ್ತಿಯಂತೆ ವ್ಯಕ್ತವಾಗಿ ಪ್ರತ್ಯೇಕವಾಗಿ ತೋರುತ್ತಿದೆ ಕೊನೆಗೆ ನೋಡಿದರೆ ರುದ್ರವೇದಗಳಲ್ಲಿ ಹೇಳಿರುವಂತೆ ಕೆಂಪಗೆ ಭೀಮಾಕಾರನಾಗಿ ಸರ್ವ ಶಸ್ತ್ರಾಸ್ತ್ರಗಳನ್ನು ಹಿಡಿದು ನಿಂತಿ ನಿಂತಿರುವ ಜಠಾಮಂಡಲ ಸುಂದರ ಮೂರ್ತಿ ಸುಂದರಮೂರ್ತಿ ಭಸ್ಮದ್ದೂಳಿತ ಗಾತನಾಗಿ ಭಸ್ಮತ್ರಿಪುಂಡ್ರ ರಂಜಿತ ಫಾಲ ಪ್ರದೇಶದಲ್ಲಿ ನಿಮಿಲಿತ ಸುಂದರ ವಿರೂಪಾಕ್ಷದಿಂದ ಲೋಕಭೀಕ್ಷಣನಾಗಿ ಜ್ವಾಲಾಮಾಲ ರಹಿತನಾಗಿ ದೇದೀಪ್ಯಮಾನವಾದ ಹವ್ಯವಾಹನವಂತೆ ತೇಜೋ ವಿರಾಜಮಾನನಾಗಿ ಘೋರವಾಗಿರುವಂತಹ ಕಂಡರು ಶಾಂತವಾಗಿರುವ ತನುವಿನಿಂದ ನಯನಮಯ ಮನೋಹರವಾಗಿರುವ ರುದ್ರಮೂರ್ತಿ ಕೌಶಿಕನಿಗೆ ಅಹಮಸ್ವಿ ಹ ಅಹಮಸ್ಮಿ ಎಂಬ ಅಸ್ಮೀತ ವೃತ್ತಿ ಇದೆ ಅದು ಪೂಜಾದಿಗಳನ್ನು ಮಾಡುವುದಕ್ಕೆ ಪರ್ಯಾಪ್ತವಾದರು ಸ್ತೋತ್ರ ಶಸ್ತ್ರಗಳಿಂದ ತೇಜೋಮಂಡಲವನ್ನು ಉಪಬ್ರಹ್ಮಣ ಮಾಡಿ ಮೂರ್ತಿಯಾಗಿ ಪರಿಕಲ್ಪಿಸುವಷ್ಟು ಬಲವಾಗಿದ್ದರೂ ಮುಂದೆ ಹೋಗಿ ಇಷ್ಟಾರ್ಥವನ್ನು ಸಂಪಾದಿಸಲು ಸಮರ್ಥವಾಗಿಲ್ಲ ಹೀಗೆ ತೇಜೋರಾಶಿಯಿಂದ ಅಭಿಭೂತನಾಗಿರುವ ಕೌಶಿಕನನ್ನು ಆ ಋತುಮೂರ್ತಿಯೇ ಮಾತನಾಡಿಸಿದನು ಕೌಶಿಕನು ಭಾರೀ ಆಳು ರಾಜ್ಯಭಾರವನ್ನು ಹೊರಕು ಹೊರವುದಕ್ಕೆಂದೇ ಹುಟ್ಟಿದವ ಎಂಬಂತೆ ಒಂದಾಳು ಕೈಯತ್ತರೆ ಭೀಮಾ ಕಾಯನಾದರೂ ಕೌಶಿಕನು ಆ ಮಗುವಿನಂತಾಗಿದ್ದಾನೆ ಆ ರುದ್ರಮೂರ್ತಿಯ ಭೀಮ ಗಂಭೀರ ಘನ ಗರ್ಜನದಂತಹ ವಾಣಿಯನ್ನು ಕೇಳಿ ಆತನಿಗೆ ಹೆದರಿಕೆಯಾಗುತ್ತದೆ ರುದ್ರಮೂರ್ತಿಯು ಅನುಗ್ರಹಕ್ಕಾಗಿ ತನ್ನ ಶೂಲದಿಂದ ಕೌಶಿಕನನ್ನು ಮುಟ್ಟಿದಾಗ ಆತನಿಗೆ ತನ್ನ ಕೊನೆಯ ಕಾಲವೇ ಬಂದಂತೆ ಭಾಸವಾಗಿ ಗುಂಡಿಗೆಯೂ ಅರುತ್ತದೆ ಶೂಲದಿಂದ ಸ್ವಾಮಿಯು ಮುಟ್ಟಿದ ಮೇಲೆ ಕೌಶಿಕನಿಗೆ ಧೈರ್ಯ ಬಂದಿದೆ ಸ್ಥೈರ್ಯವು ಹುಟ್ಟಿದೆ ಸಾಮರ್ಥ್ಯ ತಲೆದೋರಿದೆ ಆತನ ಮಾತಿನ ಶತಿಯು ವೇಗದಂತೆ ತನ್ನ ಗಂಟೆ ಗಾಳಿಯ ವೇಗದಂತೆ ತನ್ನನ್ನು ನೂಕುತ್ತಿದ್ದರೂ ಕಳೆದುಕೊಳ್ಳುವ ಶಕ್ತಿಯು ಬಂದಿದೆ ಅಂಗಾಂಗಗಳಲ್ಲಿ ಚೇತನವು ತಲೆದೋಡಿ ತಲೆದೋರಿ ಮನೋಬುದ್ದಿಗಳಲ್ಲಿಯೂ ಪ್ರಕಟವಾಗಿದೆ ರುದಯ ಕೇಳಿತು ಒತ್ಸಾ ನನಗಾಗಿ ನೀನು ಬಹಳ ಶ್ರಮಪಟ್ಟೆ ಏನಾಗಬೇಕು ಕೋಶಕನಿಗೆ ಅರಿವಿಲ್ಲ ಪ್ರಭು ಸರ್ವಲೋಕ ಮಹೇಶ್ವರ ನಾನು ನಿನ್ನಲ್ಲೇ ಐಕ್ಯವಾಗಬೇಕು ರುದ್ರನು ನಕ್ಕನು ನೀನು ತಪಸ್ ಮಾಡಿದ್ದುದು ಅಲ್ಲ ಇನ್ನೇನಾದರೂ ಕೇಳು ಪೋಷಕನು ಮತ್ತೆ ದೃಢನಾಗಿ ನನಗೆ ವಿದ್ಯೆಗಳೆಲ್ಲವೂ ಕರತಲಾಮಲಕವಾಗುವಂತೆ ಅನುಗ್ರಹಿಸು ವೃದ್ಧನು ಮರಕದಿಂದ ನಗುತ್ತಾ ಅದಕ್ಕಿನ್ನೂ ಕಾಲವಿದೆ ಅದಕ್ಕಾಗಿ ಪ್ರತ್ಯೇಕವಾಗಿ ತಪಸ್ ಮಾಡುವಂತೆ ಈಗ ಏನಾಗಬೇಕು ಹೇಳು ಕೌಶಕನು ಏನು ಹೇಳಬೇಕು ತರಲಿಲ್ಲ ಸುಮ್ಮನಿಲ್ಲ ಸ್ತೋತ್ರ ಮಾಡುತ್ತಿದ್ದಾನೆ ಏನು ಕೇಳಬೇಕು ತಿಳಿಯುದು ರುದ್ರನು ನಕ್ಕನು ಆ ನಗವನ್ನು ನೋಡಿ ಅದರ ನಂತರಂಗವನ್ನು ಅದರ ರಹಸ್ಯವನ್ನು ಹುರಿಯ ಹಿರಿಯ ಬಲ್ಲವರಿದ್ದರೆ ಆತನು ನಕ್ಕದು ಮಾನವನ ಮರಳುತನವನ್ನು ನೋಡಿ ಎಂದು ಎನ್ನುತ್ತಿದ್ದರೋ ಏನು ರುದ್ರಮೂರ್ತಿ ಒಂದು ಅಷ್ಟು ಕರುಣಾ ಕಟಾಕ್ಷದಿಂದ ಆತನನ್ನು ನೋಡುತ್ತಿದ್ದು ಕೊನೆಗೆ ಇಷ್ಟಾರ್ಥ ಸಿದ್ಧಿಯಾಗಲಿ ಎಂದು ಕೈ ನೀಡಿತು ಇಷ್ಟು ಆ ಮೂರ್ತಿಯ ಮೃದು ಕಟಾಕ್ಷದಿಂದ ಊರಿ ಬರುತ್ತಿದ್ದ ಕರುಣಾರಸವು ಈಗ ತಟ್ಟನೆ ನದಿಯಾದಂತೆ ಆಗಿ ಯಾವುದೋ ಒಂದು ಅಜ್ಞಾತ ಪ್ರವಾಹವು ಬಂದು ಕೌಶಿಕನನ್ನು ಕೊಚ್ಚಿಕೊಂಡು ಬಂದಂತಾಯಿತು ತೀವ್ರವಾದ ಪ್ರಚಂಡ ಭಾಸ್ಕರ ಪ್ರಖರವಾದ ಕಿರಣರಾಶಿ ತೀಕ್ಷ್ಣತೆಯಲ್ಲ ಮಾಯವಾಗಿ ಕೇವಲ ತೈಜೋಮಯವಾದಂತೆ ತೋರುತ್ತಿದ್ದು ಆವರಣದಿಂದ ಆ ಪ್ರವಾಹವು ಗಳಿಗೆ ನೂರಾರು ಮೈಲಿಯ ವೇಗದಲ್ಲಿ ಕೌಶಿಕನನ್ನು ಸೆಳೆದುಕೊಂಡು ಬರುತ್ತಿದೆ ಅತಿ ತೇಜೋ ಮಂಡಲದಿಂದ ಜ್ಯೋತ್ಸೆಯಂತೆ ಶುಭ್ರವಾದರೂ ಮಂದವಾದ ತೇಜೋ ಮಂಡಲಕ್ಕಿಳಿದು ಅಲ್ಲಿಂದ ಪ್ರಸನ್ನವಾದರೂ ಅಂಧಕಾರಮಯವಾದ ಯಾವುದೋ ಮಂಡಲ ಅಥವಾ ಅಥವಾ ಗುಹೆಯಲ್ಲಿ ಪ್ರವೇಶಿಸಿ ಅದನ್ನು ಆಯ್ದು ಬಂದಿದೆ ಆ ಪ್ರವಾಹ ಕೌಶಿಕನಿಗೆ ತಾನು ಕುಳಿತರುವ ಆಸನವು ಬದಲಾದಂತೆ ತೋರಲಿಲ್ಲ ಆದರೂ ಚಲನವು ತನ್ನನ್ನು ಹೊತ್ತುಕೊಂಡು ಓಡುದು ಓಡುತ್ತಿರುವ ಸ್ತೋತ್ರ ವಾಹಿನಿಯ ಪರಿಚಯವು ಮಾತ್ರ ಆಗುತ್ತಿದೆ ಕೊನೆಗೆ ತನ್ನ ಆಶ್ರಮಕ್ಕೆ ಬಂದಿದ್ದಾನೆ ತನ್ನ ದೇಹ ತಾನೇ ಬಂದು ಪ್ರವೇಶಿಸಿದಂತಾಗಿದೆ ಕಣ್ಣು ತೆರೆಯಿತು ದೇಹಾನುಭವವು ಬಂತು ತನ್ನ ಕಣ್ಣೆದು ಮಹಾಪುರುಷರ ಸಭೆಯೊಂದು ಕುಳಿತಿದೆ ಪ್ರತಿಯೊಬ್ಬರು ವೀರಪುಂಗವರಂತೆ ಅಸಹಾಯ ಶೂರರಂತೆ ಕಾಣುತ್ತಿದ್ದಾರೆ ಮಧ್ಯಾಹ್ನ ಭಾಸ್ಕರನಂತೆ ಪ್ರಚಂಡವಾದ ತೀಕ್ಷ್ಣ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿರುವ ಆ ದಿವ್ಯಪುರುಷರು ಶಾಂತರಾಗಿ ಕುಳಿತಿರುವಂತೆ ಸಿಂಹಗಳೆಲ್ಲವೂ ಬೆಕ್ಕಿನ ಮರಿಗಳಾಗಿ ಬಂದು ಕುಳಿತಂತೆ ಕಾಣುತ್ತಿದ್ದಾರೆ ಕೋಶಿಕನಿಗೆ ನಿಜವಾಗಿಯೋ ಏನೋ ಬಹುದೂರಿನಿಂದ ಬಂದರೆ ಆಗುವಷ್ಟು ಆಯಾಸವಾಗಿದೆ ಆದರೆ ದಿವ್ಯಪುರುಷ ಸಂವಿಧಾನದಲ್ಲಿ ಲಭಿಸುವ ಉತ್ಸಾಹದಿಂದ ಉತ್ತೇಜಿತನಾಗಿ ಎದ್ದು ಅವರಿಗೆ ಅಭಿವಾದನ ಮಾಡಿ ವಿನೀತನಾಗಿ ಅವರ ಪರಿಚಯವನ್ನು ಬಯಸುತ್ತಾನೆ ಅವರು ವಿನೀತರಾಗಿ ಜ್ಯೇಷ್ಠನನ್ನು ಕಂಡ ಕನಿಷ್ಠ ಭಾಭ್ರಾತೃವರ್ಗದಂತೆ ಮೇಲಕ್ಕೆದ್ದು ಆತನಿಗೆ ಪ್ರತಿಭಿ ಪ್ರತಿಭಿ ಅವಾದನವನ್ನು ಸಲ್ಲಿಸಿ ವಿನಯದಿಂದ ಆರ್ಯ ರುದ್ರದೇವರ ಅಪ್ಪಣೆಯಾಗಿದೆ ಎಂದು ತಮ್ಮನ್ನು ಓಲೈಸಲು ಬಂದಿರುವ ಅಸ್ವಾಭಿಮಾನಿ ದೇವತೆಗಳು ನಾವು ಇಂದಿನಿಂದ ತಾವು ನಮ್ಮ ನಾವು ತಮ್ಮವರು ಪ್ರಯೋಗ ಉಪಸಂಹಾರಾದಿ ಸಮಸ್ತ ರಹಸ್ಯಗಳು ತಮಗೆ ಬೇಕೆಂದಾಗ ತಮ್ಮ ಮನಸ್ಸಿಗೆ ಗೋಚರವಾಗುವು ದೇವರು ಇಂದು ಮನಸ್ಸು ಮಾಡಿ ತಮಗೆ ಎಷ್ಟೇ ಆಯಾಸವಾದರೂ ಒಬ್ಬೊಬ್ಬರ ಪರಿಚಯವನ್ನು ಹಿಂದೆ ಮಾಡಿಕೊಳ್ಳುವುದು ಒಳ್ಳೆಯದು ಅಥವಾ ತಮ್ಮ ತಮ್ಮ ಅಪ್ಪಣೆಯಾದರೆ ಮತ್ತೊಮ್ಮೆ ಬಂದು ಕಾಣಿಸಿಕೊಳ್ಳುವೆವು ಎಂದು ಭಿನ್ನಿಸಿದರು ಕೌಶಿಕನು ಅಸ್ತ್ರಾಭಿಮಾದಿ ದೇವತೆಗಳಾದ ತಮ್ಮ ದರ್ಶನದಿಂದ ನಾನು ಕೃತಾರ್ಥನಾದನು ಇಂದೇ ತಮ್ಮ ಪರಿಚಯ ಮಾಡಿಕೊಳ್ಳುವುದರಿಂದ ಹೆಚ್ಚು ಲಾಭ ಉಂಟೇನು ಎಂದು ಕೇಳಿದರು ಅದಕ್ಕವರು ಸ್ವಾಮಿ ಇದು ಸೂರ್ಯೋದಯದ ಸಮಯದಲ್ಲಿ ಆದ್ರಾ ನಕ್ಷತ್ರ ಆದ್ರಾರ್ ನಕ್ಷತ್ರವಿರುವುದು ಶೈವ ಶಕ್ತಿ ಸಂಚಯಕ್ಕೆ ಬಹು ಪ್ರಶಸ್ತವಾದ ದಿನವಿದು ಎಂದರು ಹಾಗಾದರೆ ಸೂರ್ಯೋದಯವಾಯಿತೆ ಇನ್ನೇನು ಅರುಣೋದಯವಾಗುವುದರಲ್ಲಿದೆ ಬ್ರಾಹ್ಮಿ ಮುಹೂರ್ತವಿದು ತಾವು ದೇವತೆಗಳು ನಮಗಿಂತ ಉತ್ತಮ ಜನ್ಮದವರು ವ್ರತಗಳಲ್ಲಿ ಸಂಪೂರ್ಣವಾದ ವಿಶ್ವಾಸವುಳ್ಳವರು ತಮ್ಮ ತಮ್ಮ ಅಪ್ಪಣೆಯಾದರೆ ಸಕಾಲವಿದು ಆದಷ್ಟು ಬೇಗ ಅತ್ಯ ಕರ್ಮಗಳನ್ನು ಮುಡಿಸಿ ಮುಗಿಸಿಕೊಂಡು ಬಂದು ತಮ್ಮ ಅನುಗ್ರಹವನ್ನು ಸಂಪಾದಿಸುವೆನು ಅಸ್ತ್ರಾಭಿಮಾನಿ ದೇವತೆಗಳು ಆಗಬಹುದೆಂದರು ಕೋಶಕನು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಬಂದು ಸಮಾಹಿತನಾಗಿ ಆಸಂದದಲ್ಲಿ ಕುಳಿತು ಅಸ್ತ್ರಾಭಿಮಾನಿ ದೇವತೆಗಳನ್ನು ಸಮಷ್ಟಿಯಾಗಿ ವೃದ್ಧಿವೃಷ್ಟಿಯಾಗಿ ಸಾಂಗವಾಗಿ ರಹಸ್ಯವಾಗಿ ಸ್ವೀಕರಿಸಿದನು